ಮೂರು ಅನರ್ಥ ಬೀಜ ಅಮರರಿಗೂ ಅಸುರರಿಗೂ ಅಲ್ಲದೆ ಕೈಕೈ ಸೇರುತ್ತದೆ ಸೇರುತ್ತಿದೆ ಅಮರರ ಏತು ಬಲವಾಗಿದ್ದರೂ ವಿಜಯವು ಅಸುರರ ಪಾಲಾಗುತ್ತಿದೆ ಎಲ್ಲಿ ಯಾವ ಲೋಕಪಾಲನ ಮೇಲೆ ಹಸುರರು ದಾಳಿ ಹಿಡಿಯು ದಾಳಿ ಇಡುವ ಧಾಳಿ ಹಿಡಿಯುವರು ಎಂಬ ಸಂಶಯವು ಅಮರರಿಗೆ ತಾನೇ ತಾನಾಗುತ್ತಿದೆ ಅಸುರ ವಿಜಯದ ಸುದ್ದಿಗಳು ಅಮರೇಂದ್ರನಿಗೆ ಗುಚ್ಚುಗುಚ್ಚವಾಗಿ ಬರುತ್ತಿವೆ ಇದರಿಂದ ಇದುವರೆಗೆ ರಾಕ್ಷಸ ರಾಕ್ಷಸರಿಂದಲೇ ಲಕ್ಷ್ಯದೇ ದೇವರಾಜನಿಗೆ ಈಗ ಏಕೋ ಹೆದರಿಕೆ ಸಮುದ್ರದ ಹೃದಯದಂತೆ ಗಂಭೀರವಾಗಿದ್ದ ಮನವೂ ಸಮುದ್ರದ ಮೇಲ್ಮೆ ಮೇಲ್ಮೆಯಂತೆ ಕ್ಷುಬ್ ಕ್ಷುಬ್ಧವಾಗುತ್ತಿದೆ ಈ ಸಲವೇನಾದರೂ ತನಗೂ ರಾಕ್ಷಸರಿಗೂ ಪ್ರತ್ಯಕ್ಷವಾಗಿ ಯುದ್ದವಾದರೆ ತನ್ನ ಗತಿ ಏನಾದೀತೋ ಎಂದು ಹೆದರಿಕೆಯಾಗುತ್ತಿದೆ ಈ ಸಂದಿಗ್ಧ ಸ್ಥಿತಿಯಲ್ಲಿಯೇ ಒದ್ದಾಡುತ್ತಿರುವುದೋ ಅಥವಾ ಅದಕ್ಕೆ ಏನಾದರೂ ಪ್ರತೀಕಾರ ಮಾಡುವುದೋ ಒಂದು ದಿನ ಸುರೇಂದ್ರನು ಏಕಾಂತದಲ್ಲಿ ಶತಿಯೊಳಗೆ ಆಲೋಚಿಸಿದ್ರು ಇಂದ್ರಾಣಿ ನನ್ನ ಪ್ರಭಾವವು ಲೋಪವಾಯಿತೇನೋ ಎನ್ನುತ್ತಿದೆ ನಾನು ಆ ಕಾರ್ಯಗಳನ್ನು ಮಾಡಲಿಲ್ಲ ಆದರೂ ಏಕೋ ಏನೋ ಎದೆಯೋ ನಡುಗುತ್ತಿದೆ ಶತ್ರುಗಳನ್ನು ಎದುರಿಸಲಾರದೆ ಎದುರಿಸಲಾರದೆ ಎನ್ನುತ್ತಿದೆ ಏನು ಮಾಡಿದರೆ ಇದು ಸರಿ ಹೋದಿತು ಗಂಡನ ಕಾಲನ್ನು ಒತ್ತಾ ಹೇಳಿದರು ದೇವಾ ಆ ದಿನ ಧರ್ಮಾಚಾರ್ಯರು ಮರೆಯಾದರೆಲ್ಲ ಅಂದಿನಿಂದ ದೇವಲೋಕಕ್ಕೆ ಒಂದು ಮೋಹವು ಮುಚ್ಚಿದಂತಿದೆ ನಾನೂ ಈ ವಿಚಾರವನ್ನು ನಿನ್ನಿಂದ ಬಳಿ ಎತ್ತಬೇಕು ಎಂದಿದೆ ಎಂದಿದ್ದೆ ಅಲ್ಲದೆ ನಿನಗೆ ತಿಳಿದಂತೆ ಅಲ್ಲಲ್ಲಿ ನಡೆಯುತ್ತಿರುವ ಕಾಲಗಳಲ್ಲಿ ಅಮರರ ಪ್ರತಾಪವು ಹೆಚ್ಚಿದರೂ ವಿಜಯ ಮಾಲೆಯುವ ಅಸುರರಿಗೆ ತಪ್ಪಿದ್ದಲ್ಲ ಆದ್ದರಿಂದ ನಮ್ಮಲ್ಲಿಯೇ ಏನೋ ಲೋಪವಿರಬೇಕು ಈ ಲೋಪವು ಧರ್ಮಾಚಾರ್ಯರ ಅಭಾವದಿಂದ ಆಗಿರಬೇಕು ಎಂದು ನನಗನ್ನಿಸುತ್ತಿದೆ ನಿಜ ಧರ್ಮಲೋಪವಾದರೆ ಏನೇನು ಅನರ್ಥಗಳ ಹೋಗುವೋ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಲ್ಲದೆ ನಾನು ಕೆಡಿಸಬೇಕೆಂದಿರುವಾಗ ಕೆಡಿಸಬೇಕೆಂದಿರುವ ಮಾನವರಿಗೆ ಮೊದಲು ಧರ್ಮಲೋಪವಾಗುವಂತೆ ಮಾಡಬೇಕು ಉತ್ಯವು ಧರ್ಮವು ಜೊತೆ ಜೊತೆ ಜೊತೆಯಲ್ಲಿರುವವು ಆದ್ದರಿಂದ ನೀನು ಹೇಳಿದಂತೆ ಈ ನಮ್ಮ ಪ್ರಭಾವ ಲೋಕವು ಧರ್ಮಲೋಪದಿಂದ ಆಗಿರಬೇಕು ಆಗಲಿ ಆದಷ್ಟು ಬೇಗ ಪ್ರಜಾಪತಿಯ ಬಡಿಗೆ ಹೋಗಿ ಈ ಲೋಕವನ್ನು ಸರಿಪಡಿಸಿಕೊಂಡು ಬರುವೆನು ಷಡಿಯು ಕೇಳಿದರು ದೇವತೆಗಳಾದ ನಿಮಗೆ ಆಗಾಗ ಪ್ರಭಾವ ಯಾಕೆ ಇಂದನು ಹೇಳಿದನು ದೇವಿ ಲೋಕದಲ್ಲಿ ಎಲ್ಲವೂ ನಮ್ಮ ನಮ್ಮ ಕೌಲುಷದಿಂದಲೇ ನಲ್ಲುವುದು ಎಲ್ಲರ ನಂಬಿಕೆ ಆದರೆ ನಿಜವಾಗಿ ಹೇಳುವೆನು ಮತ್ತೆ ಪಾತಾಳ ದೇವತೆಗಳ ಪಾತಾಳಗಳು ದೇವತೆಗಳ ಕೈಯಲ್ಲಿರುವವು ದೇವಲೋಕವು ಕಾಲಿನ ಕೈಯಲ್ಲಿರುವುದು ದೇವತಗಳಾದ ನಾವು ಕಾಲದ ಸ್ವರೂಪವನ್ನು ಇತರರಿಗಿಂತ ಕೊಂಚ ಹೆಚ್ಚಾಗಿ ಬಲ್ಲೆವು ಆದರೆ ಕಾಲಸ್ವರೂಪವನ್ನು ಕಂಡವರಿಲ್ಲ ಆ ಕಾಲದ ಪ್ರಭಾವವೆಂದರೆ ಮೊದಲು ಕೊನೆಯಾಗುವುದು ಕೊನೆಯೂ ಮೊದಲಾಗುವುದು ಅದನ್ನು ಕಾಲಸ್ವರೂಪನಾದ ಮಹಾವಿಷ್ಣುವೊಬ್ಬನು ಆ ಕಾಲವನ್ನು ಗೆದ್ದಿರುವ ಮಹಾದೇವನು ಇವರಲ್ಲದೆ ಇನ್ನು ಯಾರೂ ಕಣರು ಇವರಿಬ್ಬರ ಅನುಗ್ರಹದಿಂದ ಚತುರ್ಮುಖನು ಬಲ್ಲನು ಆದ್ದರಿಂದ ನಾವು ಎಚ್ಚರವಾಗಿದ್ದು ತಪ್ಪುವುದು ಕಾಲದ ಮಹಿಮೆ ಶಶಿ ಇನ್ನೂರು ಕೇಳಬೇಕು ಎಂದಿದ್ದರು ಅಷ್ಟರೊಳಗೆ ಮತ್ತೆ ಗೂಢಾಚಾರ್ಯನು ಬಂದು ಆಯ್ಕೆ ಮಾಡಿದನು ಮಹಾ ಮಹೇಂದ್ರನಿಗೆ ವಿಜಯವಾಗಲಿ ಪಾತಾಳ ಲೋಕದಲ್ಲಿ ದಾನಸೇನೆಯು ದಾನವ ದಾನವ ಸೇನೆಯು ಹೊರಟಿರುವುದು ಯಮಧಮ್ಮರಾಜನ ಸಂಜೀವಿನಿ ಪುರದತ್ತ ಹೋಗಬಹುದು ಇಂದನು ಇನ್ನು ತಡೆಯ ಕುಡಿದು ಯಮಧಮ್ಮರಾಜನ ಸಹಾಯವಾಗಿ ಒಂದು ಕೋಟಿ ದೇವಸೇನೆಯನ್ನು ದೇವಸೇನೆಯೂ ಹೋಗಬೇಕು ಎಂದು ಆ ಕೂಡಲೇ ಚಿತ್ರರಥನಿಗೆ ಅಪಣೆಯನ್ನು ಕಳಿಸು ಉಚ್ಛೈಷ್ವವು ಸಿದ್ಧವಾಗದೆ ನಾನು ಶತಮುಖನನ್ನು ಕಂಡುಬರುವನು ಇಂದನು ಅವಸರವಾಗಿ ಹೊರಟನು ಉಕ್ಷೈಶ್ವವು ಉಕ್ಷೈಶ್ವವು ಅರಮನೆಯೊಳಗೆ ಬಂದಿತು ಇನ್ನೊಂದು ಗಡಿಗೆಯೊಳಗಾಗಿ ಇಂದನು ಬ್ರಹ್ಮಲೋಕದ ಹಾದಿಯಲ್ಲಿ ಇದ್ದನು ಚತುರ್ಮುಖನು ಶ್ವಾಸವನ್ನು ಅನುಸಂಧಾನ ಮಾಡಿ ನೋಡಿದನು ಶ್ವಾಸವು ಅಸುರರು ಗೆದ್ದರೂ ಗೆಲ್ಲಬಹುದು ಆದರೆ ದೇವರಾಜನು ಬರುತ್ತಿದ್ದಾನೆ ಆತನ ಪ್ರಯತ್ನದಿಂದ ಅಸುರರಿಗೆ ಪರಾಜಯವಾದರೂ ಆಗಬಹುದು ಎಂದು ಹೇಳಿತು ಚತುರ್ಮುಖನು ಎಲ್ಲ ಕೆಲಸವನ್ನು ಬಿಟ್ಟು ಕಾಲವನ್ನು ಕುರಿತು ಚಿಂತಿಸಿದನು ದೇವತೆಗಳಿಗೆ ಪ್ರಭಾವಲೋಪವಾಗಿದೆಯಾದರೂ ಅರಸು ಅಸುರರು ಲೋಕ ಪ್ರಯಾಧಿಪತ್ಯವನ್ನು ವಹಿಸುವ ಕಾಲೂ ಬಂದಿಲ್ಲ ಎಂದು ತಿಳಿಯಿತು ಪ್ರಭಾವಲೋಪವಾಗಿರುವುದು ಏಕೆ ಎಂಬುದನ್ನು ವಿಚಾರ ಮಾಡಿ ನೋಡಿದನು ಧರ್ಮಾಚಾರ್ಯನಾದ ಬೃಹಸ್ಪತಿಯು ಮರೆಯಾಗಿದ್ದಾನೆ ಎಂದು ತಿಳಿಯಿತು ಬ್ರಹ್ಮನು ತನ್ನ ಪ್ರಭಾವದಿಂದ ಬೃಹಸ್ಪತಿಯನ್ನು ಕರೆದನು ಬೃಹಸ್ಪತಿ ಬಂದು ವಿನಯದಿಂದ ನನಗೆ ಇನ್ನು ಒಂದು ವರ್ಷ ಅವಕಾಶ ಕೊಡಬೇಕು ಅದುವರೆಗೆ ಒಂದು ತಪಸ್ಸು ಮಾಡಬೇಕಾಗಿದೆ ಎಂದರು ಬ್ರಹ್ಮನು ನಕ್ಕು ತಪ್ಪಿಸಿಕೊಳ್ಳುವುದಕ್ಕೆ ಕಾರಣವು ಚೆನ್ನಾಗಿದೆ ಎಂದು ಆತನನ್ನು ಬೀಳ್ಕೊಟ್ಟು ಮುಂದೇನು ಮಾಡಬೇಕು ಎಂದು ಆಲೋಚಿಸಿದೆ ಆತನಿಗೆ ಇಂದನು ನನಗೊಬ್ಬ ಧರ್ಮಾಚಾರ್ಯನನ್ನು ಹುಡುಕಿಕೊಡುವು ಎಂದು ಕೇಳಲು ಬರುವನೆಂದು ಗೊತ್ತು ಆತನ ಮನಸ್ಸು ಹುಡುಕಿತು ಧರ್ಮಾಚಾರ್ಯನಿಗೆ ಇರಬೇಕಾದ ಗುಣವೆಲ್ಲವೂ ಯಾರಲ್ಲಿ ಉಂಟು ನವಬ್ರಹ್ಮರು ಸಂತಾನಾರ್ಥವಾಗಿ ತಪಸ್ಸು ಮಾಡುತ್ತಿರುವವರು ಇರುವರು ಕಶ್ಯಪ್ಪನ ಮಕ್ಕಳು ಬೇರೆ ಬೇರೆ ಕಾರ್ಯದಲ್ಲಿ ನಿಯೋಜಿತರಾಗಿರುವರು ದಕ್ಷಿಣ ಮಕ್ಕಳು ಆಗುವುದಿಲ್ಲ ಹೀಗೆ ಚಿಂತಿಸುತ್ತ ್ರಹ್ಮನ ಮಗನಾದರೆ ಆಗಬಹುದು ಎಂದುಕೊಂಡು ಆ ವೇಳೆಗೆ ಇಂದನ ದರ್ಶನಾರ್ಥವಾಗಿ ಬಂದಿರುವನು ಎಂದು ಪ್ರಹರಿಯು ಬಂದು ಸೂಚಿಸಿದನು ಬ್ರಹ್ಮನು ಇಂಧನವನ್ನು ಬರಮಾಡಿಕೊಂಡನು ಆತನ ಮುಖವನ್ನು ನೋಡುತ್ತಿದ್ದ ಹಾಗೆ ಆತನಿಗೆ ಆಗಿರುವ ತೇಜೋಹಾನಿಯನ್ನು ಕಂಡುಕೊಂಡು ಏನು ಸಮಾಚಾರ ಎಲ್ಲೂ ಇಲ್ಲ ಎಲ್ಲೂ ಇಲ್ಲದ ಅವಸರದಲ್ಲಿ ಬಂದಿದೆ ಎಂದು ಆಧಾರದಿಂದ ವಿಚಾರಿಸಿದನು ಇಂದನು ಒಂದು ಗಳಿಗೆ ತೆಗೆಯ ತಲ್ಲೆಯನ್ನು ಬಗ್ಗಿಸಿಕೊಂಡಿದ್ದು ದೇವ ಎಲ್ಲವನ್ನು ಬಲ್ಲ ಬಲ್ಲೆಯಾದರೂ ಏನೂ ತಿಳಿಯದನ್ನುವಂತೆ ವಿಚಾರಿಸುತ್ತಿರುವೆ ಅರಿಕೆ ಮಾಡುವೆನು ನಮ್ಮ ಧರ್ಮಚಾರ್ಯನಾದ ಬೃಹಸ್ಪತಿಯೋ ಎಲ್ಲಿಯೋ ಅರಿಗಿರುವನು ನಾವು ಮಾಡಬೇಕಾದ ಕರ್ಮವು ಲೋಪವಾಗಿ ನಮಗೆ ತೇಜೋಹಾನಿಯಾಗಿರುವುದು ನಮ್ಮ ತೇಜೋಹಾನಿಯಿಂದ ದೈತ್ಯ ದಾನವರು ಪ್ರಬಲವಾಗಿ ನಮ್ಮ ಮೇಲೆ ದಾಡಿ ಇರಬೇಕು ಎಂದಿರುವರು ಆದ್ದರಿಂದ ಅನರ್ಥವಾಗುವ ಮೊದಲೇ ನಮಗೊಬ್ಬ ಧರ್ಮಚಾರ್ಯನ್ನು ಕರುಣಿಸಬೇಕು ಎಂದು ಭಿನ್ನಿಸಿಕೊಂಡರು ಬ್ರಹ್ಮನು ನಿಟ್ಟಿಸಿಬಿಟ್ಟು ಹೇಳಿದನು ಇಂದ್ರ ಕಾರ್ಯವು ಮಿಂಚಿತು ನೀನು ಸ್ಥಳ ಸ್ಥಳ ಪರಿಗಣವಿಲ್ಲದೆ ನಡೆಸದೆ ನಡೆಸಿದ ಫಲವನ್ನು ಅನುಭವಿಸಬೇಕಾಗಿದೆ ನಾನೊಬ್ಬ ನಿನಗೊಬ್ಬ ಧರ್ಮ ನಾನೇನೋ ನಿನಗೊಬ್ಬ ಧರ್ಮಚಾರ್ಯನ್ನು ಕೊಡುವೆನು ಆದರೆ ಅದರಿಂದ ಅನರ್ಥವಾಗದಂತೆ ನೋಡಿಕೊಳ್ಳುವುದು ನಿನ್ನ ಕಾರ್ಯನು ಬ್ರಹ್ಮದೇವನ ಮಾತಿನ ಅರ್ಥವನ್ನು ಪ್ರತಿಕ್ರಿಯಿಸಿದನು ಆಗುವ ಕಾರ್ಯದಲ್ಲಿ ಏನೋ ವಿಷಾದ ಬೀಜವಿದೆ ಎನಿಸಿತು ಆದರೂ ಅಧಿಕಾರ ಸಹಜವಾದ ದರ್ಪದಿಂದ ಇದನ್ನು ಬ್ರಹ್ಮದೇವನ ಪ್ರಸಾದವೆಂದು ಅಂಗೀಕರಿಸುವೆನು ಇದರಿಂದ ದೇವಕುರಕ್ಕೆ ಯಶಸ್ಸಾಗಲಿ ಎಂದು ಸ್ವೀಕರಿಸುವೆನು ಎಂದು ಕೈ ಬ್ರಹ್ಮನು ಹಾಗೆ ಹಾಗೆ ಆಗಲಿ ನಿನಗೆ ಈ ಭಾವವಿರುವ ಏನೋ ಅನರ್ಥವಾಗದಿರಲಿ ಎಂದು ಆಶೀರ್ವಾದ ಮಾಡಿ ಮುಂದಿನ ಧರ್ಮಾಚಾರ್ಯನನ್ನು ಸೂಚಿಸಿದನು ಕೃಷ್ಣು ಬ್ರಹ್ಮನ ಮಗನಾದ ವಿಶ್ವರೂಪಾಚಾರ್ಯ ಉಂಟಲ್ಲ ಆತನು ಬೃಹಸ್ವತಿ ಸಮನು ಮಹಾತೇಜಸ್ವಿಯು ಸಾಂಗವಾಗಿ ವಿಧಗಳನ್ನು ಬಲ್ಲವನು ಜೊತೆಗೆ ಶಾಂತ ಘೋರ ಘೋರ ಕ್ರಿಯೆಗಳೆಡೂ ಬಲ್ಲವನು ಶಾಪನು ಗೃಹಶಕ್ತನು ಆತನಿಗೆ ಮೂರು ಮುಖಗಳು ಒಂದರಿಂದ ಯಾವಾಗಲೂ ವೇದ ಪಾರಾಯಣವನ್ನು ಮಾಡುತ್ತಿರುವವನು ಇನ್ನೊಂದರಿಂದ ಮಾತೃವಂಶದ ವಂಶದವರಿಂದ ಕಲಿತಿರುವ ಮಾಡುವನು ಮತ್ತೊಂದರಿಂದ ಮತ್ತೊಂದರಿಂದ ನಿನಗೆ ಪೌರೋಹಿತ್ಯವನ್ನು ಮಾಡಿಸುವನು ನೀನು ಹೋಗಿ ಪ್ರಾರ್ಥಿಸಿದರೆ ದೇವತೆಗಳು ತನಗೆ ಪಿತೃಗಳು ಪಿತೃಗಳು ಎಂದು ಗೌರವಿಸಿ ನಿಮ್ಮ ಯಾಜನವನ್ನು ಅಂಗೀಕರಿಸುವನು ಆತನಲ್ಲಿ ತಪ್ಪಿ ನಡೆದರೆ ನಿನಗೆ ಅನರ್ಥವು ತಪ್ಪದು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಆತನನ್ನು ದೇವಾಚಾರ್ಯನಾಗುವಂತೆ ಪ್ರಾರ್ಥಿಸುವ ಒಪ್ಪಿಸಿ ಒಪ್ಪು ಪ್ರಾರ್ಥಿಸಿ ಒಪ್ಪಿಸುವುದನ್ನು ಇಂದನು ಬ್ರಹ್ಮದೇವನಿಗೆ ಯಥೋಚಿತವಾಗಿ ಸಮರ್ಥನವನ್ನು ಒಪ್ಪಿಸಿ ಆತನ ಅಪ್ಪಣೆಯನ್ನು ಪಡೆದು ವಿಶ್ವರೂಪನೊಂದಿಗೆ ಹೊರಟನು ಆತನ ಆತನು ಎಲ್ಲವನ್ನೂ ಕೇಳಿ ಬ್ರಹ್ಮನ ಅಪ್ಪನೆಯಿಂದ ಪಿತೃಗಳ ಸೇವೆ ಎಂದು ನಾನು ಈ ಕಾಲವನ್ನು ನನಗೆ ಇಷ್ಟವಿಲ್ಲದಿದ್ದರೂ ವಹಿಸಿಕೊಳ್ಳುವನು ಆದರೆ ನಾವು ಯಾವಾಗಲೂ ನನಗೆ ತೋರಿದಂತೆ ತೋರಿದಂತೆ ನಡೆಯುವವನು ಒಬ್ಬರ ಅಂಕೆ ಸಂಖ್ಯೆಗಳಿಗೆ ಬಗ್ಗುವವನಲ್ಲ ಎಂದು ಹೇಳಿ ಧರ್ಮಾಚಾರ್ಯತ್ವವನ್ನು ಒಪ್ಪಿಕೊಂಡನು ಇಂದನು ಆತನ ಸತತ ಸುರಾಪಾನದಲ್ಲಿ ಅಭಿರುಚಿ ಇಲ್ಲದವನಾದರೂ ದೇವಲೋಕದಲ್ಲಿ ವಿಶ್ವರೂಪನು ಸರಿಹೋಗಬಹುದು ಎಂದು ಆತನ ನಿಯಮಗಳೊಡನೆ ನಿಯಮಗಳೊಡನೆ ಆತನನ್ನು ಒಪ್ಪಿಕೊಂಡರು